ಒಂಬತ್ತು ಅಪರಿಗ್ರಹಿಯಾಗಲಿ ಮಗುವಿಗೆ ಎರಡು ತಿಂಗಳು ತುಂಬಿತ್ತು ಆ ಎರಡು ತಿಂಗಳಲ್ಲಿ ಎರಡು ಸಲ ತೊಟ್ಟಿಲನ್ನು ಬದಲಾಯಿಸಬೇಕಾಗಿ ಬಂತು ಆಲಂಬಿನಿಗೂ ಜಾಯಂತಿಗೂ ಮಗುವು ಹಾಗೆ ಬೆಳೆಯುತ್ತಿರುವುದನ್ನು ನೋಡಿ ಬಹಳ ಸಂತೋಷ ದೇವರಾತನು ಕಣ್ಣಾರೆ ಕಂಡವನಾಗಿ ನಂಬಬೇಕಾಯಿತು ಎರಡು ತಿಂಗಳು ತುಂಬಿ ಎರಡು ಮೂರು ದಿನಗಳಾಗಿರಬೇಕು ಬುಡಿಲನು ಆಚಾರ್ಯ ಎನ್ನುತ್ತಾ ಬಂದನು ದೇವರಾತನು ಹೊರಗೆ ಹೋಗಬೇಕು ಎಂದುಕೊಂಡಿದ್ದವನು ಆತನ ಧ್ವನಿಯನ್ನು ಕೇಳಿ ದಯಮಾಡಿಸಬೇಕು ಎಂದು ಬಾಗಿಲಿಗೆ ಬಂದು ಒಳಕೆ ಕರೆದುಕೊಂಡು ಹೋದನು ದೇವರಾತನು ಗರಿ ಮುರಿಯದಂತೆ ಹುಟ್ಟಿರುವ ಧೋತ್ರದ ನೋಡುತ್ತಾ ಬುಡಿಲನು ಇದಕ್ಕೆ ಕನಯ್ಯ ನಾವೆಲ್ಲ ನಿನ್ನ ನಮಚ್ಕೊಂಡಿರುವುದು ಭಲೇ ಎಷ್ಟು ಚೆನ್ನಾಗಿ ದೋತ್ರ ಹುಟ್ಟಿದೆಯೇ ಆಯಿತು ಎಲ್ಲಾದರೂ ಕಾರ್ಯ ಅರ್ಥವಾಗಿ ಏನು ನಾನು ಒಂಟಿ ಬ್ರಾಹ್ಮಣ ಎದುರಿಗೆ ಬಂದಂತಾಯ್ತಲ್ಲ ಎಂದರು ಆಚಾರ್ಯನು ನಗುತ್ತಾ ನೀವೇ ಹೀಗೆ ಹೇಳಿದರೆ ಹೇಗೆ ನೀವೇ ಹೇಳುತ್ತೀರಿ ಸರ್ವೇ ದೇವಾಹ ವೇದ ವೇದ ವಿಧಿ ಬ್ರಾಹ್ಮಣೆ ಸರ್ವೇ ದೇವಾಹ ವೇದ ವಿಧಿ ಬ್ರಾಹ್ಮಣೆ ದೇವತೆಗಳೆಲ್ಲರೂ ವೇದ ವಿಧನಾದ ಇರುವರು ಎಂದು ಹೀಗಿರುವಾಗ ನೀವು ಒಂಟಿ ಎನ್ನುವುದು ಹೀಗೆ ಎಂದನು ಉಡಿಲನ್ನು ನಕ್ಕೂ ಹೇಳಿದನು ನೋಡು ಮಾಯೆ ಎನ್ನುವುದು ನಮಗೆ ಗೊತ್ತಿರುವ ವಿಷಯವನ್ನು ಮುಚ್ಚಿ ಬೇರೆಂದು ನುಡಿಸಿ ಬಿಡುತ್ತಲ್ಲ ಅದು ಆಯಿತು ನನ್ನಿಂದ ನಿನ್ನ ಕಾರ್ಯಕ್ಕೆ ತೊಂದರೆಯೇನೂ ಇಲ್ಲವಷ್ಟೇ ಏನಿಲ್ಲ ಏತಕ್ಕೋ ಭಾಗವರು ಹೇಳಿಕೊಳ್ಳಿದ್ದರು ಆಮೇಲೆ ಹೋದರಾಯಿತು ಅಥವಾ ಹೋಗದಿದ್ದರೂ ಆಯಿತು ತಾವು ಬಂದಿದ್ದೀರಿ ಎಂದರೆ ಮಿಕ್ಕಿದ್ದು ಯಾವುದೂ ಗಣ್ಯವಲ್ಲ ಹಾಗಾದರೆ ಸರಿ ನಾನು ಬಂದಿದ್ದು ಒಂದು ವಿಚಿತ್ರವಾದ ಕೆಲಸ ಕೆಲಸದ ಮೇಲೆ ನಿನ್ನ ಹೆಂಡತಿಗೆ ತಿಂಗಳು ಪುರುಳು ಕಳೆಯುತ್ತಷ್ಟೇ ಆಗಲೇ ಕಳೆಯಿತು ಸುಮಾರು ಒಂದು ತಿಂಗಳ ಒಂದು ಒಂದು ತಿಂಗಳಾದಂತಿದೆ ಒಳ್ಳೆಯದಾಯಿತು ನಾನು ಮಗುವನ್ನು ನೋಡಬೇಕು ಅದಕ್ಕಾಗಿ ಬಂದೆ ಅವಳೆ ಎತ್ತಿಕೊಂಡು ಬರುವುದೋ ಅಥವಾ ನಾ ತಾವೇ ಒಂದು ಹೆಜ್ಜೆ ಅಲ್ಲಿಗೆ ದಯಮಾಡಿಸುತ್ತಿರೋ ಇನ್ನು ಯಾರಾದರೂ ಆಗಿದರೆ ಇಲ್ಲಿಗೆ ಬರಲಿ ಎನ್ನುತ್ತಿದೆ ಆದರೆ ಆವತ್ತು ನೋಡಿದ ದೃಶ್ಯ ಮರೆಯುವ ಹಾಗಿಲ್ಲ ಯಾವ ಮಹಾನುಭಾವನೋ ನಿಮ್ಮ ಮನೆಗೆ ಬಂದಿರುವಾಗ ನಾವು ಅಲ್ಲಿಗೆ ಹೋಗದಿರುವುದು ಸರಿ ಅಲ್ಲದೆ ಸರಿ ಅಲ್ಲದೆ ಇದೇನು ನೋಡಿದೆಯಾ ಬುಡಿಲನ್ನು ಸ್ವಂಟದಿಂದ ಒಂದು ಡಬ್ಬಿಯನ್ನು ತೆಗೆದನು ಅದರಲ್ಲಿ ಯಜ್ಞೇಶ್ವರನ ಪ್ರಸಾದವಾದ ವಿಭೂತಿಯೂ ಒಂದೆಲೆಯಲ್ಲಿ ಇದ್ದವು ಆತನ ದರ್ಶನಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಬರಬಾರದು ಎಂದು ತಂದದು ನಿಮ್ಮ ಮನೆಯಲ್ಲಿ ಇಲ್ಲದಿದ್ದನ್ನು ತಂದೆಂಬ ಅಹಂಕಾರದಿಂದ ಅಲ್ಲವಪ್ಪ ಅಹಂಕಾರದಿಂದ ಅಲ್ಲವಪ್ಪ ಸರಿ ಸರಿ ನೀವೆಲ್ಲ ಆಶೀರ್ವಾದ ಮಾಡಬೇಕಾದ ಬೊಮ್ಮಟೆ ಅದು ನಮಗೆಲ್ಲ ಆಚಾರಸ್ಥಾನದಲ್ಲಿರುವ ನೀವೇ ಹೀಗೂ ಹೀಗೆಂದು ಬಿಟ್ಟಿರೋ ಗತಿ ಹಾಗಲ್ಲಯ್ಯ ಆ ಮಗು ದೇಹದಿಂದ ಚಿಕ್ಕದು ಆದರೂ ದೊಡ್ಡ ಜೀವ ನಾವು ಅದನ್ನು ಮರೆಯದೇ ಇರಬೇಕು ಅದು ಯಾವ ಪ್ರಭಾವದಿಂದ ಯಾವ ಸಿದ್ಧಿಗಾಗಿ ಹುಟ್ಟಿದೆಯೋ ನಮಗೇನು ಗೊತ್ತು ದೇವರಾತ್ನಿಗೆ ಹೌದು ಎನ್ನಿಸಿತು ಹೆಂಡಕಿತ್ತಿಗೆ ಏಕಾಂತವಾಗಿ ಆ ಸುದ್ದಿಯನ್ನು ಹೇಳಬೇಕು ಎನ್ನಿಸಿತು ಆ ಭಾವದಲ್ಲಿ ಬುಡಿಲನ ಸಿದ್ಧಾಂತವನ್ನು ಒಪ್ಪಿಕೊಳ್ಳುತ್ತಾ ನೀವೇ ಹೇಳಿದಿರಲ್ಲ ಮಾಯೇ ಇದ್ದುದನ್ನು ಮರೆಯುವುದೆಂದು ಹಾಗೆಯೇ ನಮಗೂ ಆಯಿತು ಇನ್ನು ಮುಂದೆ ಎಚ್ಚರವಾಗಿದ್ದರೆ ಆಯಿತು ಬನ್ನಿ ಹೋಗೋಣ ಎಂದನು ಬೀದಿಯಿಂದ ಬಂದಿದ್ದೇನೆ ಒಂದು ಚುಂಬು ನೀರು ತರಿಸು ಕಾಲು ತೊಳೆದುಕೊಂಡು ಹೋಗೋಣ ಬುಡಿಲನ್ನು ಬೇಡವೆಂದರು ಆಚೆಯನ್ನು ಬಿಡದೆ ತಾನೇ ಕಾಲು ತೊಳೆದು ಒರೆಸಿದನು ಇಬ್ಬರೂ ಮಗುವನ್ನು ನೋಡುವುದಕ್ಕೆ ಹೋದರು ಇವರು ಬರುತ್ತಿರುವುದನ್ನು ಕಂಡು ಆಳಿಂಬಿನಿಯು ಸೆರಗನ್ನು ಸರಿಯಾಗಿ ಹೊದದುಕೊಂಡು ಮಗಳೊಡನೆ ಏನೋ ಮಾತನಾಡುತ್ತಿದ್ದು ಜಾಯಂತಿಯು ತೆರೆಯ ಮರೆಯಲ್ಲಿ ನಿಂತಳು ಬುಡಿಲನ್ನು ಬಂದು ತೊಟ್ಟಿಲಲ್ಲಿ ಇದ್ದ ಮಗುವನ್ನು ನೋಡಿದನು ಯಾರೋ ಗುರುತು ಕಂಡವರನ್ನು ಕಂಡಂತೆ ಬೆಚ್ಚಿ ಆಚಾರ್ಯ ಸಂದೇಹವೇ ನಾನು ಆವತ್ತು ಶ್ರೀಮಂತದ ದಿನ ಇದೇ ಮಕವಯ್ಯ ಎಳ್ಳಷ್ಟು ವ್ಯತ್ಯಾಸವಿಲ್ಲ ಎಂದು ವೇದಮಂತದಿಂದ ಆಶೀರ್ವದಿಸಿ ರಕ್ಷೆಯನ್ನು ದ್ವಿಭೂತಿಯನ್ನು ತಾಯಿಗೆ ಕೊಟ್ಟು ಇದನ್ನು ಮಗುವಿನ ತೊಟ್ಟಿಲಲ್ಲಿ ಇಡಮ್ಮ ಅಂತೂ ವೀರ ಪುತ್ರಿಯಾಗಿ ವೀರ ಈ ದೇಹವನ್ನು ನೋಡಿದರೆ ನಿನ್ನ ಮಗನು ದೊಡ್ಡ ಆಳು ಆಗುವುದರಲ್ಲಿ ಸಂದೇಹವಿಲ್ಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಕಾಯೋನ್ನತಿಯನ್ನು ಮಾಡಿದ್ದಾನೆ ಇನ್ನು ಮಾನೋನ್ನತಿ ವಿದ್ಯೋನ್ನತಿಗಳನ್ನು ಸಂಪಾದಿಸಿ ಕೊಡಬೇಕಾದು ನಿಮ್ಮ ದಂಪತಿಗಳ ಧರ್ಮ ಎಂದು ಮತ್ತೊಮ್ಮೆ ಆಶೀರ್ವಾದಿಸಿದನು ದೇವರಾತನಿಗೆ ವೃದ್ಧ ಬುಡಿದನು ಮಗನನ್ನು ಮೆಚ್ಚಿಕೊಂಡನೆಂದು ಹಿರಿಯ ಹಿಗ್ಗಾಯಿತು ಬರುತ್ತಾ ದಾರಿಯಲ್ಲಿ ಬುಡಿದನು ಏನಯ್ಯಾ ರಾಜಪುತ್ರಿಗೂ ಇಲ್ಲದ ದೇಹ ಬಹು ಸಂತೋಷವಾಯಿತು ಎಂದು ಮತ್ತೆ ಹೇಳಿದನು ದೇವರಾತನು ಯಜುರ್ವೇದಿಗಳ ಮನೆಯಲ್ಲಿ ಹುಟ್ಟಿದ್ದಾನೆ ನಮ್ಮದು ಏನಿದ್ದರೂ ಅಧ್ವರ್ಯವ ಅದಕ್ಕೆ ತಕ್ಕಂತೆ ಗಟ್ಟಿಯಾಗಿರಬೇಕೋ ಬೇರವೋ ಎಂದನು ಎಂದು ನಕ್ಕನುರುಗಿಲನು ಥಟ್ಟನೆ ಹಿಂತ ಹಿಂತಿರುಗಿ ಇದು ಬರಿಯ ಬರಿಯ ಶ್ರೌತ ವಿದ್ಯಾಸಂಪದನಾಗುವ ಮಗುವಲ್ಲ ಸೌಂದರ್ಯ ನೋಡಿದರೆ ಕರ್ಮ ಬ್ರಹ್ಮಗಳೆರಡಕ್ಕೂ ಅಧಿಕಾರಿಯಾಗುವಂತೆ ಕಾಣುತ್ತಾನೆ ಏನಾದರೂ ಆಗಲಿ ಆತನನ್ನು ಅಪರಿಗ್ರಹಿಯನ್ನಾಗಿ ಮಾಡು ಎಂದನು ಅಪರಿಗ್ರಹಿಯನ್ನು ಮಾಡುವುದು ಹೇಗೆ ಏನು ದೊಡ್ಡ ವಿಷಯ ವಯ್ಯ ಅನ್ಯಾಯಾರ್ಜಿತ ವಿತ್ತ ಬೇಡವೆಂದರಾಯಿತು ಅನ್ಯಾಯಾರ್ಜಿ ಅನ್ಯಾಯಾರ್ಜಿತ ವಿತ್ತ ಬೇಡವೆಂದರಾಯಿತು ಗುರುಗಳೇ ಎಂದು ಬಂದು ತೆಗೆದುಕೊಳ್ಳಿ ಎಂದು ನೀನು ಉದ್ಧಾರವ ಗುರುಗಳೇ ಎಂದು ಬಂದು ತೆಗೆದುಕೊಳ್ಳಿ ಎಂದು ನೀನು ಉದ್ದಾರವಾದ ನಂಬ ನಂಬಿಕೆ ಬರುವವರೆಗೂ ನಾನು ತೆಗೆದುಕೊಳ್ಳುವುದಿಲ್ಲ ಎಂದರಾಯಿತು ನೀನು ನೋಡುವುದು ನೋಡಿದರೆ ಹಾಗಾದರೆ ಕುಟುಂಬ ಭರಣಕ್ಕೆ ಗತಿ ಎನ್ನುವಂತಿದೆ ನೋಡು ಒಂದನೆಯದು ಮನುಷ್ಯನ ಮನಸ್ಸು ಯಾವಾಗಲೂ ಅರ್ಥ ಕಾಮಗಳ ಕಡೆಗೆ ಹೋಗುತ್ತಿರುತ್ತದೆ ಎರಡನೆಯದು ಮಗು ಹುಟ್ಟುವುದಕ್ಕಿಂತ ಮುಂಚೆ ತಾಯಿಗೆ ಸ್ತನ್ಯವಿರುವಂತೆ ಅವರವರನ್ನು ಅವರವರಿಂದ ಅವರವರಿಗೆ ತಕ್ಕ ಕೆಲಸ ಮಾಡಿಸುವ ಪ್ರಾರಬ್ಧ ಹೊಂದಿದೆ ಎಂಬುದನ್ನು ನಾವು ಮರೆತಿದ್ದೇವೆ ಆದ್ದರಿಂದ ಅಪರಿಗ್ರಹ ಕಷ್ಟವಲ್ಲ ಅಪರಿಗ್ರಹವಿಲ್ಲದವನಿಗೆ ಮನೋನ್ನತಿಯಲ್ಲಿ ಮನೋನ್ನತಿ ಇಲ್ಲದವನಿಗೆ ವಿದ್ಯೋನ್ನತಿಯಲ್ಲಿ ಅದು ಆದ್ದರಿಂದ ಮೊದಲು ಅಪರಿಗ್ರಹವನ್ನು ಕಲಿಸಿ ನಾನು ಹೇಳಿದುದು ಮನಸ್ಸಿಗೆ ದೇವರಾತನು ಒಪ್ಪಿದನು ಆತನ ಮನಸ್ಸಿಗೆ ಅರ್ಥವಾದುದು ಮಗನು ಸಣ್ಣದಕ್ಕೆ ಆಶಪಡದಂತೆ ಕಲಿಸಬೇಕು ಕಲಿಸಬೇಕು ಕಲಿಸಬೇಕು ಏನಿದ್ದರೂ ಕಾರ್ಯಾಂತರದಲ್ಲಿ ದಕ್ಷಿಣಾರೂಪವಾಗಿ ಬರಬೇಕೆ ಹೊರತು ನಡುವೆ ಆಶುಭುರುಕನಾಗಿ ಕೈ ನೀಡಬಾರದು ಅದು ಸರಿ ಎನ್ನಿಸಿ ಆಚಾರ್ಯನು ಬುಡಿದನ ಮಾತಿಗೆ ಒಪ್ಪಿದನು ಬುಡಿದನು ಅಷ್ಟು ಹೊತ್ತು ಇದ್ದು ಮಗುವಿನ ಭವಿಷ್ಯದ ಮಾತುಗಳನ್ನು ಆಡುತ್ತಿದ್ದು ಹೊರಟು ಹೋದನು ದೇವರಾತನು ಆತನನ್ನು ಕಳುಹಿಸಿಕೊಟ್ಟು ಹೋಗಿ ಭಾಗವನ್ನು ನೋಡಿಕೊಂಡು ಬಂದನು